जय ದೇ ವೇದ ವಿಬೋಧಕ ಕೂರ್ಮಸ್ವ ಮಂದರ ಗಿರಿಧರ ಸೂಕರೂಪ ಭೂಮಿಧಾರಕ ಜಯ ದೇವ ಕಾಂಚನ ಲೋಚನ ನರ ಹರಿಪ ದುಷ್ಟ ಹಿರಣ್ಯಕ ಭಯ ೂಪ ಬಂಗಾರವನ್ನ ಬಂಗಾರವಾಗಿ ಕಾಣುವ ಕಣ್ಣುಗಳಿಂದ ಪ್ರಹ್ಲಾದನಂತ ಬಂಗಾರವನ್ನ ಹುಡುಕಿದವ ಅವನಿಗೆ ಗುಣದ ಗುಣದಿಂದ ಯಾವುದು ಬಂಗಾರವೋ ಅದನ್ನು ಕಾಣುವ ಶಕ್ತಿ ಇದ್ರಿಂದಲೇ ಅವನು ಕಾಂಚನ ಲೋಚನ ನರನೂ ಅಲ್ಲದೆ ಇತ್ತ ಸಿಂಹವೂ ಅಲ್ಲದೆ ವಿಚಿತ್ರವಾದ ರೂಪವನ್ನು ಒಬ್ಬ ಭಕ್ತನ ವರದ ಅಭಿಪ್ರಾಯವನ್ನ ಸಂಗ್ರಹಿಸುವುದಕ್ಕೋಸ್ಕರ ತೊಟ್ಟು ನಿಂತ ಚತುರ್ಮುಖ ವರ ಕೊಟ್ಟು ಬಿಟ್ಟಿದ್ದ ಪ್ರಾಣಿಯಿಂದ ಪಕ್ಷಿಯಿಂದ ಮೇಲೆ ಕೆಳಗೆ ಒಳಗೆ ಹೊರಗೆ ಹಗಲು ರಾತ್ರಿ ಹೀಗೆ ಎಲ್ಲೂ ನನ್ನಿಂದ ಸೃಷ್ಟವಾದ ವಸ್ತು ಸಾವು ಬರಬಾರದು ಅಂತ ಅದೆಲ್ಲವನ್ನೂ ಫುಲ್ಫಿಲ್ ಮಾಡುವ ಉದ್ದೇಶದಿಂದ ನರಹರಿಯಾಗಿ ಭಗವಂತ ಬಂದು ದುಷ್ಟನಾದ ಹಿರಣ್ಯ ಸಂಹಾರ ಮಾಡಿದ ಬಹಳ ಜನ ಹಿರಣ್ಯ ಕಶ್ಯಪ ಕಶ್ಯಪ ಅಂತಾರೆ ಅದು ಹಿರಣ್ಯ ಅಲ್ಲ ಹಿರಣ್ಯ ಕಶಿಪು ಕಶಿಪು ಅಂದ್ರೆ ಸಂಸ್ಕೃತದಲ್ಲಿ ತಲೆಗೆ ಆಧಾರವಾಗಿ ಇಟ್ಟುಕೊಳ್ಳುವ ಇಂಬು ಅಥವಾ ಹಾಸಿಗೆ ಇದೆಲ್ಲ ಸೇರಿ ಕಶಿಪು ಅಂದ್ರೆ ತಲೆಗೆ ಒತ್ತಾಸೆಯಾಗಿ ಇಟ್ಟುಕೊಳ್ಳುವಂತದ್ದು ಅದರ ಅಡಿಯಲ್ಲಿ ಯಾವಾಗ್ಲೂ ಬಂಗಾರವನ್ನ ತುಂಬಿಟ್ಟುಕೊಂಡು ಸಂಗ್ರಹಿಸುವಂತ ದುರ್ಬುದ್ಧಿಯವನ ಆದ್ರಿಂದಾಗಿ ಯಾರ ಕಶಿಪುವಿನ ಅಡಿಯಲ್ಲಿ ಬಂಗಾರ ಇತ್ತೋ ಕಶಿಪುವನ್ನೇ ಬಂಗಾರದ ಗಟ್ಟಿಯಾಗಿ ಇಟ್ಟುಕೊಂಡು ಮಲಗ್ತಾ ಅವನು ಹಿರಣ್ಯ ಕಶಿಪು ಅಂತಹ ಭಂಜನ ಅಂದ್ರೆ ನಮ್ಮಲ್ಲಿಯೂ ಕೂಡ ಕಂಗಳಲ್ಲಿ ಏನು ಬಂಗಾರದ ಬಗ್ಗೆ ಸಂಪತ್ತಿನ ಬಗ್ಗೆ ಆಸೆ ಇದೆ ಅಥವಾ ಬಂಗಾರವನ್ನ ಕೂಡಿಡುವ ದುರಭ್ಯಾಸ ಇಟ್ಟಿಗೆಗಳಲ್ಲಿ ಗೋಡೆಗಳಲ್ಲಿ ಟೈಲ್ಸ್ಗಳಲ್ಲಿ ಎಲ್ಲೆಲ್ಲೋ ಅವಿ ತಿಡುವ ದುರ್ಬುದ್ಧಿಯ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ನಮ್ಮೊಳಗೆ ಏನು ಸೇರಿಕೊಂಡಿದ್ದಾರೆ ಅವರನ್ನು ಸಂಹರಿಸುವ ವರಾಹನ್ ನೃಸಿಂಹನಾಗಿ ಭಗವಂತ ಜಯ ಜಯಶಾಲಿಯಾಗಿದ್ದಾನೆ ನಮ್ಮೊಳಗೂ ಅಡಿಗೆ ಕೂತಿರುವ ಯಾಕೆಂದ್ರೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಸಾಯಲ್ಲ ಅವರು ಹಾಕಿಕೊಟ್ಟ ನಿಯಮಾವಳಿಗಳು ಏನಿದೆ ಅಥವಾ ಆಲೋಚನೆಯ ಪದ್ಧತಿ ಐಡಿಯಾಲಜಿ ಅಂತ ನಾವೇನು ಹೇಳುತ್ತೇವೆ ಅದು ನಮ್ಮೊಳಗೆ ಅವರದ್ದೇ ಶಕ್ತಿಯಾಗಿ ಸೇರ್ಕೊಳ್ಳುತ್ತೆ ಗೊತ್ತೇ ಇರೋದಲ್ಲ ನಮ್ಗೆ ಹೇಗೆ ಆಯ್ತು ಇದು ಅಂತ ಅದರಿಂದಾಗಿ ನಮ್ಗೆಲ್ಲವೂ ಶಿಶುಪಾಲ ದಂತವಕ್ರರಾಗ್ಲಿ ರಾವಣ ಕುಂಭಕರ್ಣರಾಗ್ಲಿ ಎರಣ್ಯಾಕ್ಷ ಹಿರಣ್ಯ ಕಶಿಪುಗಳಾಗ್ಲಿ ಕಾಣಿಸುದೇ ಇಲ್ಲ ಕೃಷ್ಣನ ಎಲ್ಲ ವರ್ತನೆಗಳನ್ನ ತಪ್ಪಾಗಿ ಕಲ್ಪಿಸಿ ಮಾತಾಡಿದವ ಶಿಶುಪಾಲ ರಾಮನನ್ನ ಅತ್ಯಂತ ಈಗಗಳೆದು ಅಸಮರ್ಥ ಅವನಿಗೇನೂ ತಾಕತ್ತೆ ಇಲ್ಲ ಅಂತ ಪರಿಚಯಿಸಿಕೊಟ್ಟವ ರಾವಣ ನಿನ್ನಂಥ ಒಬ್ಬ ನಾಲಯಕ್ಕಾದವನು ಕಾದವನು ನನ್ನತ್ರ ವೇಷ ಮರೆಸಿ ಯುದ್ಧಕ್ ಬರ್ತಿಯಲ್ವಾ ಅಂತ ಆಡಿಕೊಂಡವನು ಹಿರಣ್ಯ ಕಶಿಪು ನರಸಿಂಹನನ್ನ ನೇರವಾಗಿ ನನ್ನತ್ರ ಹತ್ರ ಯುದ್ಧಕ್ ಬರ್ಲಿಕ್ಕಾಗಲ್ಲ ಅಂತ ಹೀಗೆಲ್ಲ ನಾಟಕ ಆಡ್ಕೊಂಡು ಬರಬೇಡ ಅಂತೆಲ್ಲ ಮಾತಾಡ್ತಾನೆ ಅಂದ್ರೆ ಈ ಮೂರೂ ಜನರ ಏನ್ ಅಭಿಪ್ರಾಯ ಇದೆ ಅದು ಮೇಲ್ನೋಟಕ್ಕೆ ನಮ್ಮೊಳಗು ಹಾಗೆ ಸೇರ್ಕೊಳ್ತಾ ಇರುತ್ತೆ ಗೊತ್ತೇ ಆಗಲ್ಲ ನಮ್ಗೆ ಅದನ್ನ ನಾಶ ಮಾಡ್ಬೇಕಾದ್ರೆ ನಾವು ಮತ್ತೆ ಈ ನಾಲ್ಕು ರೂಪಗಳಿಗೆ ಶರಣಾಗಬೇಕು ನಮ್ಮೊಳಗೆ ಸೇರಿಕೊಳ್ಳುವಂತಹ ನಿದ್ದೆ ನಮ್ಮೊಳಗೆ ಸೇರಿಕೊಂಡ ಚಾಡ್ಯ ನಮ್ಮೊಳಗೆ ಸೇರಿಕೊಂಡಿರುವ ರಾವಣನ ದುರಹಂಕಾರ ನಮ್ಮೊಳಗೆ ಸೇರಿಕೊಂಡ ಸಂಪತ್ತಿನ ಸಂಗ್ರಹದ ದುರ್ಬುದ್ಧಿ ಅದನ್ನೇ ಎಲ್ಲಿದೆ ಅಂತ ನನಗೇನು ಗಿಟ್ಟತ್ತೆ ಅಂತಾನೆ ಪ್ರತಿಯೊಂದರಲ್ಲೂ ಲಾಭವನ್ನೇ ನೋಡುವ ಹಿರಣ್ಯಾಕ್ಷ ಮತ್ತೆ ಮುಂದೆ ಇಬ್ರು ಬರ್ತಾರೆ ಅದನ್ನ ಅಲ್ಲಿ ಪ್ರಸಂಗ ಬಂದಾಗ ನೋಡೋಣ ಜ ಜಯ ವಿಶ್ರವಸುತ ವಿಧ್ವಂಸಿನ್ ಜಯ ಕಂಸಾರೆ ಯದು ಕುಲ ತಿಲಕ ಜಯ ಬೃಂದಾವನ ಚರದೇ ವೇಷ ದೇವಕಿ ನಂದನ ನಂದಕುಮಾರ ವಿಶ್ರವಸಹ ಸುತ ವಿಧ್ವಂಸಿನ್ ಅವನು ಕುಲದಿಂದ ಎಷ್ಟೇ ದೊಡ್ಡವನಾಗಿದ್ರು ಕೂಡ ಯಾಕೆ ಆ ಶಬ್ದವನ್ನು ಬಳಸಿದ್ರು ರಾವಣಾರಿ ಅಂತ ಹೇಳಿಲ್ಲ ವಿಶ್ರವಸ ಸುತ ವಿಧ್ವಂಸಿನ್ ಅಂತ ಭಗವಂತ ಯಾವತ್ತೂ ಕೂಡ ಯಾರ ವಿಷಯದಲ್ಲೂ ಅವನ ಹುಟ್ಟಿದ ಕ್ರಮವನ್ನು ನೋಡಿ ಅವನನ್ನು ಅಳಿಯುದಿಲ್ಲ ಶಾಸ್ತ್ರವು ಅಳಿಯಲಿಲ್ಲ ಅರ್ಥೈಸಿಕೊಳ್ಳುವರು ಮೂರ್ಖರಂತೆ ಮಾಡಿರ್ಬೋದು ಆದರೆ ಆ ಶಬ್ದವನ್ನು ಬಳಸಿದ್ದು ತುಂಬಾ ದೊಡ್ಡ ಜ್ಞಾನಿ ವಿಶ್ರವಸ್ ಆ ಶಬ್ದವೇ ವಿಶ್ರವಸ್ ಶ್ರವಸ್ ಕೇಳುವವನು ಅಂತ ಅರ್ಥ ವಿಶಿಷ್ಟವಾದ ಶ್ರವಣ ಭಗವಂತನನ್ನ ಚೆನ್ನಾಗಿ ಅಥವಾ ವಿಶಿಷ್ಟವಾದ ತನ್ನೇ विशिष्टवाद भगवंत विपक्षी परमात्मो परमात्में विशब्द इतना विम प्रांति विप्रा अंत विम शुणोति परमात्म ची अद्रद्रवस् अर नम मन नम्प तुम्बा क्या अद्रदीक्ष पास्ट अथवा ನಮ್ಮ ಮನೆಯಲ್ಲಿ ಎಲ್ರು ಸಂಗೀತಕಾರರೇ ಆದ್ರದ ನಂಗೆ ಸಂಗೀತ ಡಾಕ್ಟ್ರೇಟ್ ಕೊಡಿ ಅಂತ ಹೀಗೆ ಕೇಳಿದ್ರೆ ಹೇಗಾಗುತ್ತೋ ಹಾಗೆ ಭಗವಂತನ ವ್ಯವಸ್ಥೆಯಲ್ಲಿ ಯಾರದ್ದೋ ಮನೆಯಲ್ಲಿ ಸಂಗೀತ ಕಲ್ತವರ ಮನೆಯಲ್ಲಿ ಒಬ್ಬ ಸಂಗೀತಜ್ಞ ಚೆನ್ನಾಗಿ ಹುಟ್ಟಲಿಕ್ಕೆ ಅವಕಾಶ ಇದೆ ಇಲ್ಲ ಅಂತಲ್ಲ ಆದ್ರೆ ಹುಟ್ಟಿದ್ದಾರೆ ಅನ್ನೋದು ಒಂದೇ ತನ್ನ ಪ್ರಯತ್ನ ಇಲ್ಲದೆ ಹುಟ್ಟಿದ್ದೇನೆ ಅನ್ನೋ ಒಂದೇ ಬೋರ್ಡ್ ಹಿಡ್ಕೊಂಡು ಯಾರು ಕೂಡ ತಾನು ಒಳ್ಳೆಯವನು ಅಂತನೋ ಕೆಟ್ಟವನು ಅಂತನೋ ತನ್ನನ್ನ ಪರಿಚಯಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಹಾಗಾಗಿ ವಿಶ್ರವಸನ ಮಗನಾದಂತಹ ರಾವಣನನ್ನ ಅವನು ತುಂಬಾ ಜಪ ಅನುಷ್ಠಾನ ತಪಸ್ಸು ಎಲ್ಲ ಸಿಕ್ಕಾಪಟ್ಟೆ ಮಾಡಿದ್ದಾನೆ ಜಪಾನುಷ್ಠಾನ ಮಾಡಿದ್ದಾನೆ ಅದರಿಂದಾಗ ಅವನು ಒಳ್ಳೆಯವನು ಅಂತ ಹೀಗೆ ನಾವು ಅವನನ್ನ ವಿಶೇಷವಾಗಿ ಆದರ್ಶ ಪುರುಷ ಅವನದ್ದೇ ಪೂಜೆ ಮಾಡ್ತೇವೆ ಅವನದ್ದೇ ಗೋತ್ರ ಹೇಳ್ಕೊಡ್ತೇವೆ ಅವನದ್ದೇ ಆ ದೇವಸ್ಥಾನವನ್ನು ಕಟ್ಟಿ ನಾವು ಆರಾಧನೆ ಮಾಡ್ತೇವೆ ಅಂತ ಮೂರ್ಖರಂತೆ ಮಾತಾಡಿದ್ರೆ ಅವನ ಆ ಕೆಟ್ಟ ಆಲೋಚನೆಗಳ ಫಲವು ಕೂಡ ಅದರ ಜೊತೆ ಜೊತೆಗೇನೆ ಫಲಿಸುತ್ತೆ ಅವನು ಅಂದ್ರೆ ರಾವಣನು ಶಬ್ದವೇ ಹೇಳುವಾಗೆ ಎಲ್ಲರನ್ನ ಅಳುವಂತೆ ಮಾಡಿದವ ಅವನ ದಾರಿಯಲ್ಲಿ ಸಾಗುವವರು ಹೆಚ್ಚು ಕಮ್ಮಿ ಅದೇ ಗುಣಧರ್ಮದಿಂದ ಕೂಡಿರ್ತಾರೆ ಆದ್ರಿಂದ ನಮ್ಮಲ್ಲಿ ಸೇರಿಕೊಳ್ಳುವಂತ ರಾವಣನನ್ನು ಸಂಹರಿಸು ಅಂತ ಕೇಳಿಕೊಳ್ಳುವ ಯಾವದು ಲೋಕದಲ್ಲಿ ಅಪೂರ್ವವಾದ ವಸ್ತು ಇದೆಯೋ ಅದು ನನ್ನ ಇರಬೇಕು ನನಗೆ ಯಾವ್ದು ಯೋಗ್ಯವೋ ಅದನ್ನು ನೋಡಲ್ಲ ಯಾವುದೇ ರತ್ನ ಸಿಕ್ಕಿತು ತನಗೆ ತಂದುಕೊಂಡ ಕೈಲಾಸದ ಬೆಟ್ಟವೇ ಅಂತ ಅದನ್ನ ಕಿತ್ಲಿಕ್ಕೆ ಹೋದ ಕೈಯಿಂದ ಲಂಕೆಯನ್ನೇ ಕಿತ್ತುಕೊಂಡ ಕುಬೇರಿನ ಅತ್ಯಂತ ಅಪೂರ್ವಾದ ವಸ್ತುವಾಗಿದ್ದ ಪುಷ್ಪಕವನ್ನೇ ಅಪಹರಿಸಿಕೊಂಡು ಬಂದ ಅನೇಕ ಸುಂದರಿಯರಾದ ಹೆಣ್ಣು ಮಕ್ಕಳನ್ನು ಅಪಹರಿಸಿದ ಹೀಗೆ ಅವನು ಮಾಡಿದ ಅಪರಾಧಗಳ ಪಟ್ಟಿ ಅದ್ಯಾವುದು ಕಾಣಲ್ಲ ಏ ಒಂದು ಚಿಕ್ಕಾಪಟ್ಟು ತಪಸ್ವಿ ಇಲ್ಲ ಹೇಳಿಕೊಂಡು ರಾಮನಿಗೆ ಪೌರೋಹಿತ್ಯ ಮಾಡಿಸಿ ತನ್ನ ಸಾವಿಗೆ ಅಂದ್ರೆ ರಾಮನ ಕಡೆಯಲ್ಲಿ ಯಾರೂ ಪುರೋಹಿತರಲಿಲ್ಲ ರಾವಣನೇ ಪುರೋಹಿತನಾಗಿ ಬಂದ ಇಂಥ ನೂರಾರು ಸಾವಿರಾರು ಕಟ್ಟು ಕಥೆಗಳನ್ನ ಇವತ್ತಿಗೂ ಕಟ್ಟಿಕೊಂಡು ಬಂದು ಹ್ಮ್ ಯಾವುದು ಅವರ ಐಡಿಯಾಲಜಿಗೆ ಧಕ್ಕೆ ಬರುತ್ತೋ ಅಂತಲ್ಲೆಲ್ಲ ಇಂತಹ ಅಸಂಬದ್ಧ ಕಥೆಯನ್ನ ಕಟ್ಟಿ ಇದು ಭಾರತೀಯ ಚಿಂತನೆ ಅಂತ ಅದರ ಡಿಫೆಕ್ಟ್ ಅನ್ನ ತೋರಿಸುವಂತಹ ದುರ್ಬುದ್ಧಿಯನ್ನ ನಾವ್ ಯಾವಾಗ್ಲೂ ನೋಡ್ತೇವೆ ಹಾಗಾಗಿ ದೇವರಿಗೆ ಅದೆಲ್ಲ ಲೆಕ್ಕಕ್ಕಿಲ್ಲ ಅವನು ವಿಶ್ರವಸ್ನ ಮಗನೇ ಆಗ್ಲಿ ಅಥವಾ ಅವನ ತಂದೆ ಅಂದ್ರೆ ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅವನ ಅಜ್ಜ ಬ್ರಹ್ಮ ಬ್ರಹ್ಮನ ಮನೆತನದಿಂದ ಬಂದವು ಯಾಕಂದ್ರೆ ಈ ವಿಶ್ರವಾಸ ಹಿಂದೆ ಆ ಯಾರು ಕಾರ್ತವೀರ್ಯಾರ್ಜುನನ ಬಂದು ತನ್ನ ಮಗನನ್ನ ಬಿಡಿಸ್ಕೊಂಡು ಹೋಗಿದ್ದ ಹಾಗಾಗಿ ಅಹ್ ದೇವರತ್ರನೂ ಬಂದು ಅವನು ಬಿಡಿಸ್ಕೊಳ್ಲಿಕ್ಕೆ ಬರ್ಬೋದಿತ್ತಲ್ವ ಅಂದ್ರೆ ಬೇರೆಯವರ ಸ್ವಲ್ಪ ವಶೀಲಿ ಮಾಡಬಹುದು ದೇವರ ಈ ರೀತಿಯಾದ ಮಧ್ಯದ ಇನ್ಫ್ಲೂಯೆನ್ಸು ತಪ್ಪು ಮಾಡಿದ್ರು ಕೂಡ ನನ್ನನ್ನ ಪಾರ್ ಮಾಡಿ ಬಿಡ್ತಾರೆ ವ್ಯವಸ್ಥಿತವಾಗಿ ನಮ್ಮನ್ನು ಹೊರಗೆ ತರ್ತಾರೆ ಅನ್ನೋದು ಸಾಧ್ಯ ಇಲ್ಲ ಉಳಿದ ಲೋಕದಲ್ಲಿ ಕೆಲವೊಂದ್ಸರ್ತಿ ಕೆಲವೊಮ್ಮೆ ಅವರ ಬದುಕುವ ಕರ್ಮ ಫಲ ಅದು ಉಳಿದಿದೆ ಅಂತಾದಾಗ ಬಚವಾಗ್ತಾರೆ ಬಚವಾಗುದ್ರ ಅರ್ಥ ಇನ್ನಷ್ಟು ಕೊಚ್ಚೆಗೆ ಬೀಳ್ಲಿಕ್ಕಿದೆ ಅಂತ ಅರ್ಥ ನಮ್ಮ ತಿಳುವಳಿಕೆಗೆ ಸರಿಯಾದ ಪೆಟ್ಟು ಬಿತ್ತು ಅಂದ್ರೆ ಅಂದ್ರೆ ನಾವ್ ತಪ್ಪು ತಿಳಿದದ್ದನ್ನ ತಿದ್ಲಿಕ್ಕೆ ಯಾರಾದ್ರೂ ಬಂದ್ರು ಅಂದ್ರೆ ನಾವು ಬೆಳೀತಾ ಇದ್ದೇವೆ ಅಂತ ಅರ್ಥ ಯಾರು ಸಿಗದೆ ಅದೇ ದೃಢವಾಗಿ ಮನಸ್ನಲ್ಲಿ ಉಳಿಲಿಕ್ ಶುರುವಾಯ್ತು ಅಂದ್ರೆ ವಿಶ್ರವಸನ ಸುತನ ಕಾರ್ಯ ವಿಶ್ರವಸನ ಹೆಸರಿನಿಂದ ಸರಿ ಅದು ಸರಿ ಅದು ಸರಿ ಅಂತ ನಡಿಲಿಕ್ಕೆ ಸುತ ಶುರು ಅದಾಗದೇ ಇರ್ಲಿ ಅಂತ ಸುತ ವಿದ್ವಾಂಸಿನ್ ಆ ಶಬ್ದ ತುಂಬಾ ಚಂದ ವಿಧ್ವಂಸಿನ್ ಅಂದ್ರೆ ನೀವು ಒಂದು ರೀತಿಯಿಂದ ಅದನ್ನ ಸರಿ ಮಾಡ್ಲಿಕ್ಕೆ ಹೋದ್ರೆ ಅದು ಇನ್ನೊಂದು ರೀತಿಯಿಂದ ನೀವೆಲ್ಲೋ ಸಾಹಿತ್ಯದಲ್ಲಿ ಇಲ್ಲ ರಾಮಾಯಣದಲ್ಲಿ ಕಥೆ ಇಲ್ಲ ಅಂತ ನೀವು ಹೇಳಿದ್ರೆ ಇಲ್ಲ ಇದು ಫೋಕಲ್ ಬಂದಿದೆ ನಾವು ನಾಟಕಕ್ಕೋಸ್ಕರ ಇದನ್ನ ಬಳಸ್ಕೊಂಡಿದ್ದು ಇದು ರಿಯಲ್ ಆಗ್ಬೇಕಾಗಿಲ್ಲ ಕಥೆ ಅನ್ನೋದು ಕಾವ್ಯ ಅನ್ನೋದು ಸಾಹಿತ್ಯ ಅನ್ನೋದು ತುಂಬಾ ಎಲಾಬ್ರೇಟ್ ಆಗಿ ಬೇಕಾದ ಹಾಗೆ ಬ್ಲೆಂಡ್ ಆಗ್ಲಿಕ್ಕೆ ಅವಕಾಶ ಇಲ್ಲದು ನೀವು ಕಲೆಯ ಅವ್ರು ಕಥೆ ಬಗ್ಗೆ ಮಾತಾಡುದು ನೀವು ಕಲೆಯನ್ನು ವಿರೋಧಿಸ್ತೀರಾ ಅಂತ ಕೇಳ್ತಾರೆ ನೀವ್ ಕತೆ ಸತ್ಯ ಹೇಳ್ಬೇಕಲ್ವಾ ಸುಳ್ಳಿ ಹಾಕಿ ಹೇಳ್ತೀರಿ ಯಾವ್ದಾದ್ರು ಒಂದು ವಿಷಯವನ್ನ ತಪ್ಪಾಗಿ ಹೇಳಿದ ಆ ವಿಷಯಕ್ಕೆ ವಿರೋಧಿಸಿದ್ರೆ ನೀವು ಸಾಹಿತ್ಯವನ್ನು ವಿರೋಧಿಸ್ತೀರಿ ಕಲೆಯನ್ನು ವಿರೋಧಿಸ್ತೀರಿ ಸಿನಿಮಾ ಸಂಬಂಧವನ್ನೇ ನಿರಾಕರಿಸ್ತೀರಿ ನಿಮ್ಗೆ ಇದು ಒಳ್ಳೇದಲ್ಲ ಇದರಿಂದ ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತೆ ಗೊತ್ತಾ ಎಷ್ಟು ಜನರು ಎಷ್ಟು ಜನ ಈ ಫೀಲ್ಡ್ ಅಲ್ಲಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ ಗೊತ್ತಾ ಅಂತ ಹೀಗೆ ಎಲ್ಲೆಲ್ಲಿಗೂ ವಿಷಯ ಹೇಳ್ಕೊಂಡು ಹೋಗುವ ವಿವಿಧ ರೀತಿಯ ಧ್ವಂಸ ಪ್ರಕಾರಗಳನ್ನ ನೀನು ನಾಶ ಮಾಡಬೇಕು ಹಾಗಾಗಿ ವಿಧ್ವಂಸಿನ್ ಒಂದು ತರ ಅಲ್ಲ ಅವನಿಗೆ ಯಾವುದೋ ಲಾಸ್ ಆಗಿರುತ್ತೆ ಅದನ್ನ ಇಡೀ ಜಗತ್ತಿನ ಲಾಸ್ ಅಂತ ತೋರಿಸ್ತಾನೆ ಅವನಿಗೇನು ಒಂದು ಆ ಕಾನೂನಿನ ಅಡಿಯಲ್ಲಿ ಈಗ ಯು ಅಂತ ಕಾಮನ್ ಕೋಡ್ ಬರಬೇಕು ಅನ್ನುವ ವಿಷಯಕ್ಕೆ ಬಂದ ತಕ್ಷಣ ಎಲ್ಲ ಈ ದೀಪಾವಳಿ ಬಂದಾಗ ಬುದ್ಧಿಜೀವಿಗಳಿಗೆ ಎಚ್ಚರ ಆಗುತ್ತೆ ಅಲ್ಲಿ ತನಕ ಒಬ್ರು ಇರಲ್ಲ ಅಲ್ಲಿ ತನಕ ಎಷ್ಟು ಬೇಕಾದ್ರೂ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಪಟಾಕಿ ಹೊಡಿಬಹುದು ಇನ್ನೇನೋ ಮಾಡಬಹುದು ಆದ್ರೆ ಈ ವಿಷಯ ಬಂದಾಗ ಮಾತ್ರ ಬಾಯಿ ತೆಗೆಯುವಂತಹ ನಟರಿರ್ಬೋದು ನಟಿಯರ್ ಇರ್ಬೋದು ಯಾರ್ಯಾರು ಸೋಕಾಲ್ಡ್ ತುಂಬಾ ಸಮಾಜ ಸುಧಾರಕರು ಅಂತ ತಲೆಯಲ್ಲಿ ತಾವೇ ಪಟ್ಟಿ ಕಟ್ಕೊಂಡು ಓಡಾಡೋರಿರ್ಬಹುದು ಇಂತಹ ಎಲ್ಲಾ ತರದ ವಿಶ್ರವಸನ ಹೆಸರು ಹೇಳಿಕೊಂಡು ಅವನ ಸುತ ಅನ್ನೋದು ಯಾರು ಅಂತ ತಿಳಿಸದೆ ನಮ್ಮಲ್ಲಿ ದುರ್ಬುದ್ಧಿಯನ್ನ ಬೆಳೆಯುವ ಹಾಗೆ ಮಾಡುವ ಅಥವಾ ಸದ್ವಿದ್ಯೆಯನ್ನೇ ಅದು ದುಷ್ಟವಿದ್ಯೆ ಅಂತ ತೋರಿಸುವ ಎಲ್ಲ ದುರ್ಗುಣಗಳ ಕಾರಣ ಮೂಲಗಳನ್ನ ನಾಶಪಡಿಸಬೇಕಾದವನು ನೀನು ಅದು ಕಂಸಾರೇ ಕಂಸನ ಅವಸ್ಥೆಯು ಹಾಗೇ ಇತ್ತು ಸ್ವತಃ ತನ್ನ ತಂದೆಯನ್ನೇ ಬಂಧನದಲ್ಲಿಟ್ಟಿದ್ದ ಅವರ ಮನೆಯ ನಿಜವಾದ ಮಗ ಅಲ್ವೇ ಅಲ್ಲ ಆದ್ರೂ ನಾನು ಅವರ ಮಗ ಅಂತ ಕ್ಲೈಮ್ ಮಾಡ್ಕೊಂಡು ಬಂದಿದ್ದ ನಮ್ಮಲ್ಲೂ ಹಾಗೆ ನಿಜವಾದ ಆ ಈ ಭಾರತೀಯತೆ ಹಿನ್ನೆಲೆ ಗೊತ್ತಿಲ್ಲದೆ ಅಲ್ಲಿಗೆ ಹುಟ್ಟಿಯೇ ಇರುವುದಿಲ್ಲ ಆ ತಂದೆ ತಾಯಿಗಳಿಗೆ ಹುಟ್ಟಿದವನೇ ಅಲ್ಲ ಉಗ್ರಶ್ರವಸ್ಸಿನ ಉಗ್ರಸೇನ ಮಗನೇ ಅಲ್ಲ ಆದ್ರೂ ನಾನು ಉಗ್ರಸೇನ ಮಗ ಅಂತ ಹೇಳಿಕೊಂಡು ಇಡಿ ಯಾದವರ ಕುಲವನ್ನೇ ನಾಶ ಮಾಡಿದ ಹಾಗೆ ಯಾರು ಈ ಭಾರತೀಯತೆಯ ಹೆಸರನ್ನ ತಲೆ ಮೇಲೆ ಕಟ್ಟಿಕೊಂಡು ಅದನ್ನು ಭಾರತೀಯ ಅಂತ ಹೇಳ್ಕೊಳ್ಲಿಕ್ಕೆ ನಾಚಿಕೆ ಇಂಡಿಯನ್ ಅಂತ ಹೇಳಿಕೊಂಡು ಇಂಡಿಯಾದ ಹಿಸ್ಟ್ರಿ ಬಗ್ಗೆನೇ ಅಸಂಬದ್ಧವಾಗಿ ಮಾತನಾಡುವ ನೂರಾರು ಕಂಸರು ಯಾವ ಕಾಲಕ್ಕೂ ಇದ್ದೇ ಇರ್ತಾರೆ ಅದು ಈ ಕಾಲದ ಹೊಸತೇನಲ್ಲ ಆದ್ರಾಗೆ ಅವರಿಗೆ ಸರಿಯಾದ ಶಿಕ್ಷೆಯನ್ನ ನೀಡುವವ ನೀನು ಕಂಸಾರೆ ಎದುಕುಲ ತಿಲಕ ಎದುಗಳಿಗೆ ನಿಜವಾಗಿ ಮತ್ತೆ ಅಸ್ತಿತ್ವವನ್ನು ತಂದುಕೊಟ್ಟವನು ಕೃಷ್ಣ ಅವರೆಲ್ಲ ತಮ್ಮ ನಿಜ ಧರ್ಮವನ್ನ ಮರೆತು ಮರೆತು ಅನ್ನೋದಕ್ಕೆ ಕಾರಣ ಜೀವ ಭಯ ಯಾರೋ ಹೂ ಕಟ್ಟುವವರಾಗಿದ್ರು ಇನ್ಯಾರೋ ದರ್ಜಿ ಆಗಿದ್ರು ಇನ್ಯಾರೋ ಅಗಸನಾಗಿದ್ದ ಇನ್ಯಾರೋ ಇನ್ನೆಲ್ಲೋ ಸೇರ್ಕೊಂಡಿದ್ದ ಅವ್ರನ್ನೆಲ್ಲ ಯಥಾಸ್ಥಿತಿಗೆ ಮತ್ತೆ ಮರಳಿ ಕರೆ ಅವರ ಕುಲವನ್ನೇ ಬೆಳಗಿದ ತಿಲಕ ರೂಪನಾದ್ರಿಂದಾಗಿ ಎದುಕುಲ ತಿಲಕ ರಾಜಕೀಯವಾಗಿ ಕೃಷ್ಣ ಮಾಡಿದ ದೊಡ್ಡ ಕೆಲಸವನ್ನೇ ಈ ಎದುಕುಲ ತಿಲಕ ಅನ್ನುವ ಶಬ್ದ ಕೊಡುತ್ತೆ ನಾವು ಒಟ್ಟು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಬ್ರೇಕ್ ಮಾಡುವುದರಲ್ಲಿ ತುಂಬಾ ಸಾಹಸ ಮಾಡುವುದರಲ್ಲಿ ಏನೂ ಅರ್ಥ ಇಲ್ಲ ಯಾವ ವ್ಯ ಕೂಡ ನೂರಕ್ಕೆ ನೂರು ಪರ್ಫೆಕ್ಟ್ ಅಂತಿರುವುದಿಲ್ಲ ಪರ್ಫೆಕ್ಟ್ ಅಂತಿರುದೇವ್ರು ಮಾತ್ರ ಉಳಿದಂತೆ ಒಳ್ಳೆಯ ಅಂಶಗಳನ್ನ ಗುರುತಿಸಿ ಅದರ ಹೆಸರಿನಲ್ಲಾದ ಕೆಟ್ಟ ಅಂಶವನ್ನ ಯಾರು ಮಾಡಿದ್ದು ಅಂತ ಸರಿಯಾಗಿ ಗುರುತಿಸಿ ಅದನ್ನು ಹೊರಗಿಟ್ಟು ಅದರ ಮೂಲಕ ಜೋಡಿಸುವ ಕಾರ್ಯಕ್ಕೆ ನಾವು ಪ್ರಯತ್ನ ಮಾಡುವುದು ಅಂತ ಆದ್ರೆ ಅದು ಕೃಷ್ಣನಿಂದ ಕಲಿಬೇಕು ಎದು ಕುಲ ತಿಲಕ ಕಂಸನ ಹೆಸರಿನಿಂದ ಏನಾಯ್ತು ಅಂದ್ರೆ ಎದುಗಳಿಗೆ ಎದುಗಳೇ ಶತ್ರುಗಳನ್ನು ತರ ಆಗಿತ್ತು ಯಾಕಂದ್ರೆ ಎದು ಅಂತ ಕ್ಲೇಮ್ ಮಾಡಿಕೊಂಡಿದ್ದ ನೋಡಿ ಎದುಗಳಿಗೆ ಎದುಗಳೇ ಎಷ್ಟು ಮಾರಕವಾಗಿದ್ದಾರೆ ಅವರು ಪರಸ್ಪರ ತಮ್ಮ ಅಧಿಕಾರಕ್ಕಾಗಿ ಹೊಡೆದಾಡ್ತಾ ಇದ್ದಾರೆ ತನ್ನ ತಂದೆಯನ್ನೇ ಬಂಧನದಲ್ಲಿಟ್ಟ ತನ್ನ ತಂಗಿಯನ್ನು ತಂಗಿಯ ಗಂಡನನ್ನೂ ಸೆರೆಯಲ್ಲಿಟ್ಟ ಹೀಗೆ ಆ ಹೆಸರಿನಿಂದ ಏನಾಯ್ತು ಅಂದ್ರೆ ಆ ಕುಲದಲ್ಲೇ ಅವರಿಗಿದ್ದ ಗೌರವ ಅವರಿಗಿದ್ದ ಪ್ರೆಸ್ಟೇಜ್ ಎಲ್ಲವೂ ನಾಶವಾಯಿತು ಕಂಸನ ಕೈಯಿಂದ ಕೃಷ್ಣ ಮತ್ತೆ ಅದನ್ನ ಕಂಸ ನಿಜವಾದ ಎದುವೆ ಅಲ್ಲ ಅವನ ನಿಜವಾದ ಹುಟ್ಟಿನ ಕಥೆಯೇ ಬೇರೆ ಇದೆ ಒಬ್ಬ ದ್ರಮಿಳ ರಕ್ಕಸನ ಆ ದುಷ್ಟ ಪ್ರವೃತ್ತಿಯಿಂದ ಉಗ್ರ ಉಗ್ರಸೇನನ ರೂಪವನ್ನ ತೊಟ್ಟು ಬಂದು ಆಕೆಯಲ್ಲಿ ಕಂಸನನ್ನ ಪಡೆದದ್ದು ಹಾಗಾಗಿ ಉಗ್ರಸೇನೆ ಯಾವತ್ತೂ ಕೂಡ ಅವಳನ್ನ ತಿರಸ್ಕರಿಸಲಿಲ್ಲ ಅವಳಿ ಅವಳದ್ದೇನು ತಪ್ಪಿಲ್ಲ ಅಂತ ಅವಳನ್ನ ಸ್ವೀಕರಿಸಿದ ಇದು ಈ ಕಥೆಯನ್ನ ನಾವು ನಿಜವಾಗಿ ಹೇಳಬೇಕಿತ್ತು ನಾವು ಹೊರಗಿಟ್ಟ ಕಥೆಯನ್ನು ಬೇಗ ಹೇಳ್ತೇವೆ ಎಲ್ಲಿಯಾದ್ರೂ ಯಾರು ಅದ್ರೊಬ್ಬ ಮೂರ್ಖ ಮಾಡಿದ ಅಂದ್ರೆ ಅದು ಕಂಸ ಮಾಡಿದ್ದಾದ ತಕ್ಷಣ ಆ ಎದುಗಳಲ್ಲಿ ಮಾಡಿದ ತಪ್ಪು ಉಗ್ರಸೇನ ಮಾಡಿದ ಒಳ್ಳೆ ಕೆಲಸ ಅದು ಎದುಗಳು ಮಾಡಿದ ಒಳ್ಳೆ ಕೆಲಸ ಅಂತ ಹೇಳೋರು ಯಾರು ಇಲ್ಲ ಕೃಷ್ಣ ಅದನ್ನು ಎತ್ತಿ ಹಿಡಿದ ಉಗ್ರಸೇನನನ್ನೇ ಮರಳಿ ಆ ಕಂಸನನ್ನ ಕೊಂದ ಬಳಿಕ ಸಿಂಹಾಸನದಲ್ಲಿ ನಾವು ತುಂಬಾ ತುಂಬಾ ಈ ಕಥೆಗಳನ್ನ ಇವತ್ತಿನ ಘಟನೆಯ ಜೊತೆಗೆ ಯೋಚಿಸಿ ಅರ್ಥ ಮಾಡ್ಕೊಳ್ಬೇಕಾದ್ತಿದೆ ಅದರಿಂದಾಗಿ ಜಯ ಬೃಂದಾವನ ಚರದೇವೇಶ ವೃಂದಾವನ ಅಂದ್ರೆ ತುಂಬಾ ಹಚ್ಚ ಹಸುರಿನಿಂದ ಕೂಡಿದ್ದ ಒಂದು ಹಸುಗಳ ಕಂಗಳಿಗೆ ಆನಂದವನ್ನು ಇಯುವ ಗೋಕುಲದಲ್ಲಿ ಬಹಳ ಕಾಲದಿಂದ ವಾಸವಾಗಿ ಅಲ್ಲಿಯ ಹುಲ್ಲು ಮರೆಯಾಗಿ ಒಣಗಿದ ಜಾಗದಲ್ಲಿ ಏನೂ ಮೇವಿಲ್ಲದೆ ಬಡಕಲಾಗ್ತಾ ಹಸುಗಳು ಕೃಷ್ಣ ಒಂದೆರಡು ಬಾರಿ ಎಚ್ಚರಿಕೆ ಕೊಟ್ಟ ಆದರೆ ಯಾರೂ ಕೂಡ ಅವನ ಮಾತಿಗೆ ಅಷ್ಟು ಗಂಭೀರವಾಗಿ ಪ್ರತಿಕ್ರಿಯಿಸ್ಲಿಲ್ಲ ಹಸುಗಳ ಕಣ್ಣಲ್ಲಿ ನೀರು ಬಂತು ಅಂದ್ರೆ ಭೂಮಿ ಬರಡಾಗ್ಲಿಕ್ಕೆ ಶುರುವಾಯಿತು ಅಂತ ಲೆಕ್ಕ ಅದು ನಮಗೆ ಹಾಲ್ ಕೊಡ್ಬೇಕಾಗಿಲ್ಲ ಮೊಸರುಗೆ ಕಾರಣವಾಗ್ಬೇಕಾಗಿಲ್ಲ ಏನು ಇಲ್ಲದೆ ಇದ್ರು ಅದು ಕಣ್ಣೀರು ಹಾಕದೆ ಸುಖವಾಗಿ ಬದುಕಿದೆ ಅಂದ್ರೆ ಭೂಮಿ ಫಲವತ್ತಾಗಿರುತ್ತೆ ರಸವತ್ತಾಗಿರುತ್ತೆ ಎಲ್ಲಾ ತರಹದ ಪ್ರಾಕೃತಿಕ ವಿಕೋಪಗಳಿಂದ ಮನುಷ್ಯ ತನ್ನನ್ನ ಹೊರಗಿಟ್ಟುಕೊಳ್ಳಿಕ್ ಸಾಧ್ಯವಾಗುತ್ತೆ ಆ ಕಾರಣಕ್ಕಾಗಿ ಗೋಕುಲದಿಂದ ಅವುಗಳನ್ನ ಬೃಂದಾವನದ ಕಡೆಗೆ ಸಾಗುವುದಕ್ಕಾಗಿ ತನ್ನ ಶರೀರದಿಂದ ಐವತ್ತು ಸಾವಿರ ತೋಳಗಳನ್ನ ಸೃಷ್ಟಿಸಿ ಆ ತೋಳಗಳ ಹೇಗಿದ್ದು ಅಂದ್ರೆ ಭಾಗವತ ಹೇಳುತ್ತೆ ಶ್ರೀವತ್ಸ ಚಿಹ್ನೆಯಿಂದ ಕೂಡಿದ್ದವುಗಳಾಗಿತ್ತಂತೆ ಅಂದ್ರೆ ಶ್ರೀವತ್ಸ ಚಿಹ್ನೆ ಅಂದ್ರೆ ಅದು ಭಗವಂತನ ಲಕ್ಷಣ ತಾನು ಭಗವಂತ ಅಂತ ಹೇಳ್ಕೊಳ್ಬೇಕಾದ್ರೆ ಅದವನ ಹೃದಯದಲ್ಲಿ ಎಡಭಾಗದಲ್ಲಿ ಒಂದು ರೋಮದ ಸುಳಿ ಇರುತ್ತೆ ಲಕ್ಷ್ಮಿಯ ಆವಾಸ ಸ್ಥಾನ ಅಂತ ಅದನ್ನ ಕರೀತಾರೆ ಶ್ರೀಯನ್ನ ವತ್ಸೆ ಒಂದ್ ವಾತ್ಸಲ್ಯದಿಂದ ಕಾಪಾಡುವ ಸ್ಥಿತಿಯಲ್ಲಿ ಆಕೆಗೆ ಸ್ಥಾನವನ್ನ ಕೊಟ್ಟ ನಾರಾಯಣನ ಗುರುತನ್ನ ಹೊಂದಿದ ಆ ತೋಳಗಳೆಲ್ಲ ಮನೆಯ ಅಕ್ಕಪಕ್ಕದಲ್ಲಿ ಓಡಾಡುತ್ತಾ ಇದ್ರೆ ತಮ್ಮ ಜೀವನದಲ್ಲಿ ಅತ್ಯಂತ ಪ್ರೆಶಿಯಸ್ಸಾದ ವಸ್ತು ಯಾವುದು ಅಪಾಯ ಬಂದಾಗ ಅದನ್ನ ಮಾತ್ರ ಹಿಡ್ಕೊಂಡು ಹೊರಡ್ತಾರೆ ಮಂದಿ ಮನೆಗೆ ಬೆಂಕಿ ಬಿತ್ತು ಯಾರಿಗೆ ಯಾವುದು ಪ್ರೆಶಿಯಸ್ಸು ಅದನ್ನು ತರ್ತಾರೆ ಕೆಲವರು ದೇವ್ರ ಮನೆಯಿಂದ ಅವರವರ ಪೂಜಾ ಸಾಮಗ್ರಿಗಳಂತರಬಹುದು ಕೆಲವರು ಬೀರುವಿನಲ್ಲಿರುವ ದುಡ್ಡಂತರಬಹುದು ಇನ್ನು ಆಸ್ತಿ ಪತ್ರಗಳಂತರಬಹುದು ಅಥವಾ ಎಲ್ಲೋ ಮಕ್ಕಳು ಸಿಕ್ಕಿಬಿದ್ದಿದ್ದಾರೆ ಮಕ್ಕಳನ್ನು ಮಾತ್ರ ಹೊರಗೆ ತಗೊಂಡ್ ಬಂದು ಉಳಿದ ಟೈಮ್ ಇಲ್ಲ ಅಂದಾಗ ಬೇರೆ ಎಲ್ಲ ಹೋಗ್ಲಿ ಮಕ್ಕಳು ಸಾಕು ಅಂತ ಯೋಚನೆ ಮಾಡಿ ಎದ್ದು ಬರುವವರು ಇರ್ತಾರೆ ಯಾರಿಗೆ ಯಾವುದು ಪ್ರೆಷಿಯರ್ಸು ಅದನ್ನು ಹೊತ್ಕೊಂಡು ಬರ್ತಾರೆ ಬೃಂದಾವನ ಗೋಕುಲದ ಮಂದಿಗೆ ಅತ್ಯಂತ ಅಪಾಯದ ಸ್ಥಿತಿಯಲ್ಲಿದ್ದಾಗ ಅವರಿಗೆ ತುಂಬಾ ಬೆಲೆ ವಸ್ತು ಅಂತ ಅನಿಸಿದ್ದು ಅವರ ಜೊತೆಗಿದ್ದ ಹಸು ಕರು ಎತ್ತು ಕೋಣ ಎಮ್ಮೆ ಕುರಿ ಈ ಪ್ರಾಣಿಗಳು ಮಾತ್ರ ಯಾಕೆಂದ್ರೆ ಅವರು ಅವುಗಳ ಜೊತೆಗೆ ಮನೆಯ ಸದಸ್ಯರಂತೆ ಅವುಗಳನ್ನ ಜೊತೆಗಿಟ್ಟುಕೊಂಡೇ ಬದುಕ್ತಾ ಇದ್ರು ಹಾಗಾಗಿ ತುಂಬಾ ಮುಖ್ಯವಾಗಿ ಆ ಹಸುಗಳನ್ನ ಕರ್ಕೊಂಡ್ರು ಕೈಯಲ್ಲಿ ಯಾವಾಗ್ಲೂ ಅವ್ರ ಪೆಟ್ಟಿಗೆ ನೆಡಿನೇ ಇರ್ತಿತ್ತು ಅವರು ಚಲಿಸುವ ಊರಿನ ಜನ ಅದಕ್ಕೆ ನಂದವ್ರಜ ಅಂತ ಕರೆಯುವುದು ನಾವು ನಂದ ಗೋಕುಲ ಅಂತ ಕರೀತೇವೆ ನಂದವ್ರಜ ಅಂದ್ರೆ ಚಲಿಸುವ ಊರು ಅಲೆಮಾರಿ ಕೃಷಿಗಳನ್ನು ಮಾಡಿಕೊಂಡು ಅಲ್ಲಿಯ ಲ್ಯಾಂಡ್ ಲಾರ್ಡ್ಗಳಿಗೆ ಟ್ಯಾಕ್ಸ್ ಅನ್ನು ಕಟ್ಕೊಂಡು ಹೋಗ್ತಾ ಇದ್ದಂತಹ ಮಂದಿ ಆದ್ರೆ ಅಲ್ಲಿಂದ ಹೊರಡ್ಬೇಕಿತ್ತು ಹೊರಡುದಕ್ಕೆ ಮನಸ್ಸು ಮಾಡದೆ ಕೂತಿದ್ದಾಗ ನಂದಗೋಪನ್ಗೆ ತಿಳಿಸಿದ ಆದರೂ ಅದು ಸಫಲಕಾರಿಯಾಗದೇ ಇದ್ದಾಗ ತೋಳಗಳನ್ನ ಸೃಷ್ಟಿ ಮಾಡಿ ಎಲ್ಲ ಗಡಿಬಿಡಿಯಲ್ಲೇ ಒಂದೇ ದಿವಸದಲ್ಲಿ ರಾತೋರಾತ್ರಿ ತಮ್ಮ ಅತ್ಯಂತ ಅಗತ್ಯದ ವಸ್ತುಗಳನ್ನು ಹಿಡ್ಕೊಂಡು ಹೊರಟರು ಅದರಲ್ಲಿ ಎಲ್ಲರಿಗೂ ಪ್ರಧಾನವಾದ ಅಂಶವಾಗಿದ್ದದ್ದು ಗೋಗಳು ಅಲ್ಲಿಂದ ವೃಂದಾವನಕ್ಕೆ ಬಂದ ವೃಂದಾವನದ ಕಥೆ ತುಂಬಾ ಚಂದ ಎಷ್ಟು ಹೇಳಿದ್ರೂ ಮುಗಿಯುದಿಲ್ಲ ನೂರಾರು ಕಥೆಗಳನ್ನು ತುಂಬಿಕೊಂಡ ವೃಂದಾವನ ಚರ ಅನ್ನು ಒಂದೇ ಶಬ್ದ ನಮಗೆ ಅರ್ಧ ಭಾಗವತದ ಕಥೆಯನ್ನೇ ಆ ಶಬ್ದದಲ್ಲಿ ಜೊತೆಗೆ ಜೋಡಿಸಿಕೊಳ್ಳುತ್ತೆ ಹಾಗಾಗಿ ಅಂತಹ ಬೃಂದಾವನದಲ್ಲಿ ಎಲ್ಲ ಜನರ ಕೇವಲ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಕೂಡ ಕೃಷ್ಣನ ಸ್ಪರ್ಶಕ್ಕಾಗಿ ಕೃಷ್ಣನ ಗಾನಕ್ಕಾಗಿ ಕೃಷ್ಣನ ನೋಟಕ್ಕೆ ತಾವು ಬೀಳುವುದಕ್ಕಾಗಿ ನಿರಂತರ ಕಾಯ್ತಾ ಅಂತ ಭುವನೋತ್ಸವೋ ಭೂತ್ ಇಡೀ ಆ ಭುವನಕ್ಕೆ ಕೃಷ್ಣ ಒಂದು ಉತ್ಸವದ ಪ್ರತೀಕದಂತಿದ್ದ ಉತ್ಸವ ಪ್ರತೀಕ ಹೊರಗೆ ಬಂದ್ರೆ ಹೇಗೆ ಇಡೀ ಊರು ಅಲಂಕಾರಗೊಳ್ಳುತ್ತೆ ಲಂಗೋಲಿಯಿಂದ ತುಂಬಿಕೊಳ್ಳುತ್ತೆ ತೋರಣಗಳಿಂದ ಕಟ್ಟಿಕೊಳ್ಳುತ್ತೆ ಬಣ್ಣದ ದೀಪಗಳಿಂದ ಅಲಂಕೃತಗೊಳ್ಳುತ್ತೋ ಹಾಗೆ ಭಗವಂತ ಆ ಇಡೀ ಊರಿನ ಯಾವ ಜಾಕಕ್ಕೆ ಹೋದ್ರೂ ಕೂಡ ಎಲ್ಲರ ಮನೆಯಲ್ಲೂ ಸಂಭ್ರಮವೂ ಸಂಭ್ರಮ ಹಾಗಾಗಿ ವೃಂದಾವನ ಚಲ ವೃಂದಾವನದಲ್ಲಿ ಹಸುಗಳನ್ನ ಮೇಯಿಸಿಕೊಂಡು ನಿರಂತರ ಓಡಾಡಿಕೊಂಡು ಎಲ್ಲರ ಸಂತೋಷಕ್ಕೆ ಕಾರಣನಾದವ ಅಂತ ನಾವು ಚಿಂತಿಸಿದ್ರೆ ನಮ್ಮ ಮನೆಯು ಕೂಡ ವೃಂದಾವನವಾಗತ್ತೆ ವೃಂದ ಅಂದ್ರೆ ದೇವತೆಗಳ ಸಮೂಹ ವೃಂದ ದೇವತೆಗಳ ಸಮೂಹವನ್ನ ಒಂದು ಕಡೆ ನಾವು ನೋಡ್ಲಿಕ್ಕೆ ಸಿಗುವುದಿದ್ರೆ ಎನ್ ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವ ದೇವತಾ ಯದಗ್ರೆ ಸರ್ವ ದೇವಾಂಶ್ ಯದಗ್ರೆ ಸರ್ವ ವೇದಾಶ್ಚ ತುಳಸಿತ್ವಾಂ ನಮಾಮ್ಯಹಂ ಅಂತ ತುಳಸಿಯನ್ನ ಸಂಕೀರ್ತನೆ ಮಾಡುವುದಿದೆ ತುಳಸಿಯ ಸ್ಥಾನ ವೃಂದಾವನ ಅದನ್ನೇ ಬೃಂದಾವನ ಅಂತ ಕರೀತಾರೆ ಆ ವೃಂದಾವನ ಅಂತಂದ್ರೆ ಎಲ್ಲ ತೀರ್ಥಕ್ಷೇತ್ರಗಳು ತುಳಸಿಯ ಪಾದದ ಬುಡದಲ್ಲಿ ಎನ್ಮೂಲೆ ಸರ್ವ ತೀರ್ಥಾನಿ ಎನ್ಮಧ್ಯೆ ಸರ್ವ ದೇವತಾ ಎಲ್ಲದರ ಎಲ್ಲ ದೇವತೆಗಳ ಸಂಗ್ರಹ ತುಳಸಿಯ ಕಾಷ್ಠದಲ್ಲಿದೆ ಎಲ್ಲ ವೇದಗಳ ಸಂಗ್ರಹ ಎಲ್ಲ ವೇದಗಳಲ್ಲಿ ಹೇಳಿದ ವಿಶೇಷವಾದ ಭಗವದ್ ಅನುಸಂಧಾನದ ಪ್ರಕ್ರಿಯೆಗೆ ಕಾರಣವಾದಂತಹ ಭಗವದ್ ರೂಪಗಳು ಅದು ತುಳಸಿಯ ದಳದಲ್ಲಿದೆ ಹಾಗಾಗಿ ತುಳಸಿ ಅನ್ನುವುದನ್ನ ವೃಂದಾವನದಲ್ಲಿಟ್ಟು ಪೂಜಿಸುವುದರ ಉದ್ದೇಶ ಭಗವಂತನ ವಿಶೇಷ ಸನ್ನಿಧಾನ ಅಲ್ಲಿದೆ ವೇದಗಳಲ್ಲಿದೆ ದೇವತೆಗಳಲ್ಲಿದೆ ಇದ್ದಾವೆ ಇದ್ದಾರೆ ತೀರ್ಥಗಳು ಅಲ್ಲಿ ಸೇರಿಕೊಂಡಿದ್ದಾವೆ ಹಾಗಾಗಿ ಭಗವಂತನ ವಿಶಿಷ್ಟ ಸನ್ನಿಧಾನ ಅನ್ನುವ ಕಾರಣಕ್ಕಾಗಿ ತುಳಸಿಯನ್ನ ಅಷ್ಟು ಮಹತ್ವದಿಂದ ಮನೆಯ ಮುಂದೆ ಬೆಳೆಸಿ ಆ ಮೂಲಕ ಮನೆಯ ಅದಕ್ಕೆ ಯಾರಾದರೂ ಪ್ರಾಣವನ್ನ ತೆತ್ತಾಗ ತೀರ್ಥಕ್ಷೇತ್ರದಲ್ಲಿ ಪ್ರಾಣ ಬಿಡಬೇಕು ಅಂತಿರುದು ಮನೆಯಲ್ಲಿ ಪ್ರಾಣ ಬಿಟ್ಟಾಗ ಏನ್ ಮಾಡುದು ಅಂದ್ರೆ ತುಳಸಿಯ ಕಟ್ಟೆ ಮುಂದೆ ತಂದು ಆ ಶರೀರವನ್ನು ಇಡ್ತಾರೆ ಪ್ರಾಣ ಹೋಗುವ ಹೊತ್ತಿಗೆ ಅಂದರೆ ಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟರು ಅನ್ನುವ ಪುಣ್ಯ ಅವ್ರಿಗೆ ಸಿಗಲಿ ಅಂತ ನಮ್ಗೆ ಏನು ಗೊತ್ತಿಲ್ಲದೆ ಸುಮ್ಮನೆ ತುಳಸಿ ನಮ್ಗೆ ಯಾವುದೋ ಈ ರೋಗ ಬಂದಾಗ ನೀರಿಗೆ ಹಾಕಿ ಕುಡಿಲಿಕ್ಕಿರುವ ಒಂದು ಔಷಧೀಯ ವಸ್ತು ಅಂತ ಭಾವನೆಯಿಂದ ನಾವು ಯೋಚನೆ ಮಾಡ್ತೇವೆ ಆದ್ರೆ ಅದು ಕೃಷ್ಣನ ವಿಶಿಷ್ಟ ಸನ್ನಿಧಾನ ಬೃಂದಾವನ ಚರ ಆ ವೃಂದಾವನದಲ್ಲಿ ವಿಶೇಷವಾಗಿ ತಾನು ನೆಲೆಸಿ ಎಲ್ಲ ದೇವತೆಗಳ ಒಡೆಯ ದೇವೇಶ ದೇವಕಿ ನಂದನ ನಂದಕುಮಾರ ದೇವಕಿಗೆ ಮಗನಾದ ನಂದನಿಗೆ ಅಂದರೆ ದೇವಕಿಗೆ ಹುಟ್ಟಿದ ನಂದಗೋಪನ ಮನೆಯಲ್ಲಿ ಬೆಳೆದ ಅಂತ ಈ ಪದ್ಯದ ಮೂಲಕ ಕೃಷ್ಣನ ಕಥೆಯನ್ನ ನಿರೂಪಣೆ ಮಾಡಿದ್ರು ಇನ್ನು ಆ ಕೃಷ್ಣನ ಕಥೆ ಮುಂದಿನ ಕೆಲವು ಪದ್ಯಗಳಲ್ಲಿ ಹಾಗೆ ಮುಂದುವರಿಯುತ್ತೆ ಮತ್ತೆ ಅದರ ಅನುಸಂಧಾನವನ್ನ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳುತ್ತಾ ಕಾಯಿನ ವಾಚಾಮನಸ ಇಂದ್ರಿಯ ಆತ್ಮನವ ಅನುಸೃತ ಸ್ವಭಾವ ಕರೋತ್ ಸಕಲಂ ಪರಸ್ಮೈ ನಾರಾಯಣ ಇ ಸಾಮರ್ಪಣಾರ್ಪಣಂ